ಇಬ್ಬರು ಹರಿಕತಾಕಾರರು. ಹರಿಕಥಾಕಾರರು ಮುಳಬಾಗಿಲಿನಲ್ಲಿದ್ದ ಹರಿಕಥಾಕಾರರಲ್ಲಿ ಪ್ರಸಿದ್ಧರಾದವರು ಇಬ್ಬರು ಶ್ಯಾಮದಾಸರು ಅಚ್ಚಪದಾಸರು. ಶ್ಯಾಮದಾಸರು ಶಾಮದಾಸರು ಆಗಮಿಕ ವಿದ್ವಾಂಸರಾದ ಕೃಷ್ಣಪ್ಪನವರ ಮಕ್ಕಳು ಆಗಮಿಕ ಕೃಷ್ಣಪ್ಪನವರಿಗೂ ಸಾಹಿತ್ಯ ವಿದ್ವಾನ್ ನತ್ತಿ ವೆಂಕಟರಾಮ ಶಾಸ್ತ್ರಿಗಳಿಗೂ ಆಪ್ತಸ್ನೇಹ ಶ್ಯಾಮದಾಸರು ವೆಂಕಟರಾಮ ಶಾಸ್ತ್ರಿಗಳಲ್ಲಿ ಆಂಧ್ರ ಸಾಹಿತ್ಯದಲ್ಲಿ ಶಿಷ್ಯರಾದರು ವೆಂಕಟರಾಮ ಶಾಸ್ತ್ರಿಗಳ ಮಗ ವೆಂಕಟೇಶಯ್ಯನವರು ಪಿಟೀಲು ಅಭ್ಯಾಸ ಮಾಡುತ್ತಿದ್ದರಿಂದ ಅವರ ಜೊತೆಯಲ್ಲಿ ಶ್ಯಾಮದಾಸರು ಸಂಗೀತ ಕಲಿಯಲೆಂದು ಕಲಿತರೆಂದು ತೋರುತ್ತದೆ ಶ್ಯಾಮದಾಸರು ಹರಿಕತೆ ಮಾಡುತ್ತಿದ್ದುದು ತೆಲುಗಿನಲ್ಲಿ ಕತೆಯ ಸಾಹಿತ್ಯವನು ವೆಂಕಟರಾಮಶಾಸ್ತ್ರಿಗಳವರು ಪರಿಷ್ಕಾರ ಪಡಿಸಿದ್ದರು ಹೀಗೆ ಕಥೆಯೂ ಕೇಳಲು ಸೊಗಸಾಗಿತ್ತು ಈ ಸಾಹಿತ್ಯ ಗುಣದ ಜೊತೆಗೆ ಸಂಗೀತದ ಜಮಾವಣೆಯೂ ಇರುತ್ತಿತ್ತು ಮಾಧವಯ್ಯನವರು ರಾಮಚಂದ್ರಾಚಾರ್ಯರು ಇಬ್ಬರು ಪಿಟೀಲು ನಡೆಸುತ್ತಿದ್ದರು ಸಿದ್ದಾರಾಮಯ್ಯನವರ ಮೃದಂಗ ಒಂದೊಂದು ಸಾರಿ ಘಟ್ಟನಗಾರಿ ಮುನಿಸ್ವಾಮಿಯವರ ತಬಲಾ ಇದಿಷ್ಟು ಸೇರಿ ಜಮಾವಣೆ ಕಳೆಗಟ್ಟು ಕಟ್ಟುತ್ತಿತ್ತು ಜನ ಕುತೂಹಲದಿಂದ ಕೇಳುತ್ತಿದ್ದರು ಶ್ಯಾಮದಾಸರಿಗೆ ಒಂದು ಸಲ ಕನಸಾಯಿತಂತೆ ಕದರಿಪುರಂ ಎಂಬ ಸ್ಥಳದಲ್ಲಿ ಒಂದು ನರಸಿಂಹಸ್ವಾಮಿಯ ವಿಗ್ರಹ ಪೂಜೆ ಪುರಸ್ಕಾರಗಳಿಲ್ಲದೆ ನಿಂತಿರುವುದಾಗಿಯೂ ಅದಕ್ಕೆ ಪೂಜೆ ನಡೆಯುವಂತೆ ಮಾಡಿದವರು ಪುಣ್ಯ ಕಟ್ಟಿಕೊಳ್ಳುವರೆಂದು ಒಬ್ಬ ಹರಿದಾಸನು ಆ ಕನಸಿನಲ್ಲಿ ತಿಳಿಸಿದನಂತೆ ಮಾರನೆಯ ದಿನವೇ ಆ ಕಾರ್ಯಕ್ಕೆ ಪ್ರಾರಂಭವಾಯಿತು ಶ್ಯಾಮದಾಸರ ಮನೆಯ ಮುಂದೆ ಕೊಂಚ ಬಯಲಿತ್ತು ಆ ಬಯಲಿನ ಅಂಚಿನಲ್ಲಿ ಆಗ್ನೇಯದ ಮೂಲೆಯಲ್ಲಿ ನೆಲ ಎತ್ತರವಾಗಿತ್ತು ಅಲ್ಲೊಂದು ಬಂಡೆ ಊರಿನವರು ಅದನ್ನು ಜಾರುವ ಬಂಡೆ ಎಂದು ಕರೆಯುತ್ತಿದ್ದರು ನನ್ನ ತಂದೆ ಅಲ್ಲಿ ಜಾರು ಆಟ ಆಡುತ್ತಿದ್ದರಂತೆ ಶಾಮದಾಸರು ಆ ಬಯಲನ್ನು ಸರಕಾರದಿಂದ ಪಡೆದುಕೊಂಡು ದಗ್ಗನ್ನು ಭರ್ತಿ ಮಾಡಿಸಿ ಅದರ ಮೇಲೆ ಮೂರಂಕಣದ ದೇವಸ್ಥಾನವನ್ನು ಕಟ್ಟಿಸಿದರು ಅಲ್ಲಿ ದೇವತಾ ಪ್ರತಿಷ್ಠೆಯೂ ಆಯಿತು ನರಸಿಂಹಸ್ವಾಮಿಯ ಶಿಲಾಮೂರ್ತಿಯನ್ನು ತಂದು ವಿಜೃಂಭಣೆಯಿಂದ ಪ್ರತಿಷ್ಠಾ ಮಹೋತ್ಸವವನ್ನು ನಡೆಸಿದರು ನನಗೆ ಅದು ಚೆನ್ನಾಗಿ ಜ್ಞಾಪಕವಿದೆ ಆಮೇಲೆ ಅಲ್ಲಿ ಪ್ರತಿ ಸಂಜೆಯೂ ಭಜನೆ ಪ್ರತಿ ಶನಿವಾರವೂ ಹರಿಕತೆ ನಡೆಯುತ್ತಿದ್ದವು ಕೆಲವು ವರ್ಷಗಳಾದ ಬಳಿಕ ಅದು ಏನಾಯಿತೋ ನಾನು ಕಾಣೆ ಅಚ್ಯುತದಾಸರು ಅಚ್ಯುತದಾಸರು ಅಚ್ಚಪ್ಪ ಎಂದು ಕರೆಯುವುದೇ ಊರಿನ ರೂಢಿ ಇವರು ಬಡಗನಾಡು ಭಾಗವತ ಸಂಪ್ರದಾಯದವರು ಆದರೆ ಅವರಲ್ಲಿ ಮತಾಶೇಷಯದ ಶಯದ ಹುಚ್ಚು ಎಳ್ಳಷ್ಟು ತೋರುತ್ತಿರಲಿಲ್ಲ ಅವರ ಕುಲವೃತ್ತಿ ಶಾನುಭೋಗಿಕೆ ಕನ್ನಸಂದ್ರ ಎಂಬ ಗ್ರಾಮಕ್ಕೆ ಅವರು ಶಾನುಭೋಗರು ಅವರಿಗೆ ಸಂಗೀತದ ಪಾಠ ಯಾರಲ್ಲಿ ಆಯಿತೋ ನನಗೆ ತಿಳಿಯದು ಆದರೆ ಆ ಸಂಗತಿಯಲ್ಲಿ ವಿಶೇಷವೇನೂ ಇಲ್ಲ ಆ ಕಾಲದಲ್ಲಿ ಪ್ರಾಯಶಃ ಎಲ್ಲ ದೊಡ್ಡ ದೊಡ್ಡ ಊರುಗಳಲ್ಲಿಯೂ ಸಂಗೀತ ವಿದ್ವಾಂಸರು ಒಬ್ಬರಿಬ್ಬರು ಇರುತ್ತಿದ್ದರು ಸಂಗೀತ ಸಾಹಿತ್ಯ ರಸಿಕರು ಮೂರು ನಾಲ್ಕು ಮಂದಿಯಾದರೂ ಇರದಿದ್ದ ಊರು ಆಗ ಹೀಗೆ ಅಚ್ಚಪ್ಪನವರು ತಮ್ಮ ಸುತ್ತಮುತ್ತಲಿನ ವಾತಾವರಣದಿಂದಲೇ ಸಂಗೀತವನ್ನು ಗ್ರಹಿಸಿರಬೇಕು ಅವರಿಗಿದ್ದ ಮುಖ್ಯ ಉದ್ಯೋಗ ಗರ್ಲ್ಸ್ ಸ್ಕೂಲಿನ ಸಿಂಗಿಂಗ್ ಮಾಸ್ಟರ್ ಕೆಲಸ ಈ ಸಂಗೀತ ಭೋಜನ ಕಾರ್ಯವನ್ನು ಅವರು ಉತ್ಸಾಹದಿಂದ ನಡೆಸುತ್ತಿದ್ದರು ಒಂದೊಂದು ವೇಳೆ ಸ್ಕೂಲ್ ಹೆಡ್ ಮಾಸ್ಟರಿಗೂ ಅಚ್ಚಪ್ಪನವರಿಗೂ ತಕರಾರೇಳುತ್ತಿತ್ತು ಪಾಠದ ವೇಳಾ ನಿಯಮದ ವಿಷಯದಲ್ಲಿ ಹರಿಕತೆ ಮಾಡುವ ಕೆಲಸಕ್ಕಾಗಿ ಅಚ್ಚಪ್ಪನವರು ಆಗಾಗ ಪರಸ್ಥಳ ಹೋಗಿಬಿಡುತ್ತಿದ್ದರು ಅವರು ಊರಿನಲ್ಲಿಲ್ಲದಾಗ ತರಗತಿಯನ್ನು ನಿರ್ವಾಹ ಮಾಡುವುದು ಹೇಗೆ ಒಂದು ಸಾರಿ ಹೆಡ್ ಈ ತಕರಾರನ್ನು ಇನ್ಸ್ಪೆಕ್ಟರ್ ಗೆ ಹೇಳಿಕೊಂಡರು ಇನ್ಸ್ಪೆಕ್ಟರು ಅಚ್ಚಪ್ಪನವರನ್ನು ಕರೆಸಿ ಕೇಳಿ ಹೇಳಿದರು ಹೀಗೆ ವೇಳಾಕ್ರಮ ತಪ್ಪುತ್ತಿದ್ದರೆ ನಿಮ್ಮನ್ನು ಶಿಕ್ಷಿಸಬೇಕಾಗುತ್ತದೆ ಸ್ವಾಮಿ ಈ ಕದರಿದಾಸನನ್ನು ಬರ್ತರ್ ಸಸ್ಪೆಂಡ್ ಮಾಡಿದರೆ ಅದು ಯಾವ ಗೆಜೆಟ್ಟಿನಲ್ಲಿ ಬರುತ್ತದೆ ದೊಡ್ಡ ದೊಡ್ಡ ಆಫೀಸರುಗಳನ್ನಾದರೂ ಹಾಗೆ ಮಾಡಿದರೆ ಪ್ರಸಿದ್ಧ ಬರುತ್ತದೆ ಏನಯ್ಯ ಹೀಗೆ ಮಾತನಾಡುತ್ತೀರಿ ಚಾಕರಿಯ ಮೇಲೆ ಗಮನವಿಲ್ಲವೆ ಸ್ವಾಮಿ ನನ್ನ ಜೀವನ ಸೋರೆ ಬುರುಡೆಯಿಂದ ಆಗುತ್ತದೆ ಇಲ್ಲಿ ತಾವು ಕೊಡುವ ಮಹಾ ಸಂಪತ್ತಿಗೋಸ್ಕರ ಈ ಬುರುಡೆಯನ್ನು ಬಿಸಾಡಲೆ ಇಷ್ಟರಲ್ಲಿ ಹೆಡ್ ತಾಳ್ಮೆ ತಂದುಕೊಂಡು ಸಮಾಧಾನದ ಮಾತನಾಡಿದರು ಹಾಗೆಯೇ ಸದ್ಯಕ್ಕೆ ಅದು ಉಪಶಮನವಾಯಿತು ಅಚ್ಚಪ್ಪನವರಿಗೆ ಅಧಿಕಾರ ಅಟ್ಟಹಾಸಗಳಲ್ಲಿ ಭಯವೂ ಗೌರವವೂ ಇರಲಿಲ್ಲ ಸರ್ಕಾರದ ಕೆಲಸವನ್ನು ಬಿಟ್ಟು ಹರಿಕಥಾ ಕಾಲಾಕ್ಷೇಪವೊಂದನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡರು ಅಚ್ಚಪದಾಸರು ಹರಿಕಥೆ ಮಾಡುತ್ತಿದ್ದರು ಕನ್ನಡದಲ್ಲಿ ಅವರ ಮನೆ ಕನ್ನಡ ಅದರ ಜೊತೆಗೆ ಅವರು ಹರಿಕಥಾಮೃತ ಸಾರ ಕುಮಾರವ್ಯಾಸ ಭಾರತ ಜೈಮಿನಿ ಭಾರತ ಇವನ್ನೆಲ್ಲಾ ವ್ಯಾಸಂಗ ಮಾಡಿ ತಮಗೆ ಬೇಕಾದ ಪದ್ಯದ ಸರಕನ್ನು ಶೇಖರ ಮಾಡಿಕೊಂಡಿದ್ದರು ಹರಿದಾಸರ ದೇವರ ನಾಮಗಳಂತೂ ಅವರು ದೊಡ್ಡ ಭಂಡಾರವನ್ನೇ ಶೇಖರಿಸಿದ್ದರು ಅವರ ಕಥನ ಶೈಲಿ ಮನಸ್ಸನ್ನು ಹಿಡಿಯಬಲ್ಲದ್ದು ಕಥಾ ಸಂದರ್ಭಕ್ಕೆ ಉಚಿತವಾದ ಮುಖಾಭಿನಯ ನೇತ್ರಾಭಿನಯಗಳು ಸೇರಿದ್ದವು ಅವರ ಕಂಠಧ್ವನಿ ಕಂಚಿನ ಧ್ವನಿಯಂತೆ ಬಹು ಜನಪ್ರಿಯವಾದದ್ದು ಆಳುನೋಟಕ್ಕೆ ಪ್ರಶಾಂತ ಸೌಮ್ಯ ಸ್ವಭಾವದವನವರಾಗಿ ದರ್ಶನೀಯರಾಗಿದ್ದರಿಂದ ಅವರ ಹರಿಕತೆ ಕೇಳಲು ಬಹುಜನ ಸೇರುತ್ತಿದ್ದರು ಆತ ನೂರಾರು ದೇವರ ನಾಮಗಳನ್ನು ಪುರಂದಾಸದನ್ನು ಜಗನ್ನಾಥ ದಾಸರದನ್ನು ಕನಕದಾಸರದ್ದನ್ನು ಶ್ರೀಪಾದರಾಜರದ್ದನ್ನು ಚೆನ್ನಾಗಿ ಹೇಳುತ್ತಿದ್ದರು ನಡು ನಡುವೆ ಗದ್ಯಗಳನ್ನು ದ್ವಿಪದಿಗಳನ್ನು ಸೇರಿಸುತ್ತಿದ್ದರು ಅತಿ ಸಂಭ್ರಮದಲ್ಲಿ ಸುಂದರಿ ಭರ್ಜರಿ ಸುಭದ್ರೆ ಹೊರಟದ್ದಾಗಲಿ ಸದ್ಯವಾಮೆ ಗೋಪಿಸಿಕೊಂಡದ್ದಾಗಲಿ ದ್ರೌಪದಿ ರೇಗಿದ್ದಾಗಲಿ ಸಂದರ್ಭಕ್ಕೆ ಸಕ್ಕಂತೆ ಈ ವಾಕ್ಯಗಳು ಹೊರಟುತ್ತಿದ್ದವು ಭರ್ಜರಿ ಎಂದಾಗ ಮೃದುಂಗದವನು ಮೃದುಂಗವನ್ನು ಜೋರಾಗಿ ತಟ್ಟುವನು ಇದು ಎಲ್ಲರಿಗೂ ವಿಸ್ಮಯ ಕಡೆಕಡೆಯ ದಿನಗಳಲ್ಲಿ ಅಚ್ಚಪ್ಪನವರು ಬೆಂಗಳೂರಿಗೆ ಬಂದು ಅಲ್ಲಿ ಹರಿಕತೆ ಮಾಡಿ ಯಶಸ್ಸು ಪಡೆದರು ಅವರದು ಸಂತೋಷಮಯವಾದ ಜೀವನ ಮತ್ತು ಶುದ್ಧವಾದದ್ದು ಅವರು ಭಗವದ್ಭಕ್ತಿಯ ಶಾಂತಿಯನ್ನು ಅನುಭವಿಸಿದ್ದವರು ಅಚ್ಚಪದಾಸರ ಉಪಕಥೆಗಳು ಬಲು ಸೊಗಸು ಕಥೆಗಳಲ್ಲಿ ಬರುವ ನಾನಾ ಪಾತ್ರಗಳನ್ನು ಅವರು ಆಯಾ ಸಂದರ್ಭಕ್ಕೆ ತಕ್ಕ ಮುಖಭಂಗಿಯಿಂದಲೂ ನೇತ್ರಾಭಿನಯದಿಂದಲೂ ಧ್ವನಿವಿಶೇಷದಿಂದಲೂ ಅನುಕರಿಸುವರು ದ್ರೌಪದಿ ಸ್ವಯಂವರದಲ್ಲಿ ರಾಜಾದಿರಾಜರುಗಳು ಮತ್ಸ್ಯಯಂತ್ರವನ್ನು ಬೇದಿಸ ಹೊರಟು ಹತಾಶರಾಗಿ ಕುಳಿತಿದ್ದಾರೆ ಅಥವಾ ಓಡಿ ಹೋಗಿದ್ದಾರೆ ಕ್ಷತ್ರಿಯರ ಸರದಿ ಮುಗಿದ ಮೇಲೆ ಅಲ್ಲಿಯ ಬ್ರಾಹ್ಮಣ ಸಹೋದರ ಸಮೂಹದಲ್ಲಿದ್ದ ಒಬ್ಬಾತ ಮೇಲಕ್ಕೆದ್ದ ಅವನು ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನ ಇದನ್ನು ತಿಳಿಯದ ಉಳಿದ ಬ್ರಾಹ್ಮಣರು ಅರ್ಜುನ ಬ್ರಾಹ್ಮಣನನ್ನು ತಡೆಯ ಹೊರಡುತ್ತಾರೆ ಹೀಗೆ ಎದ್ದದ್ದೇನು ಪಾದ್ಯರೇ ತದ್ದಿನ ದೂಟವೇ ಮೇಲಕ್ಕೆದ್ದಿರಿ ಎದ್ದದ್ದೇನು ಪಾದ್ಯರೆ ಸಜ್ಜಿಗೆಯಲ್ಲ ಹೋಳಿಗೆಯಲ್ಲ ಉದ್ದಿನವಡೆ ಕಜ್ಜಾಯಗಳಲ್ಲ ಮಜ್ಜಿಗೆ ಪಳಿದ್ಯವು ಮೊದಲೇ ಅಲ್ಲ ಬೊಜ್ಜು ಬಜ್ಜಿಯ ಕೂಡ ಇಲ್ಲ ಪಾದ್ಯರೆ ಪಾದ್ಯರೇ ಪಾದ್ಯರೆ ಪಾದ್ಯರೇ ಒಂದು ದಿವಸ ದಾಸರು ನಿತ್ಯ ಯಾತ್ರೆಗೆ ಹೋಗುತ್ತಾ ವಾಡಿಕೆಯಂತೆ ಒಂದು ಮನೆಯ ಮುಂದೆ ನಿಂತು ಹರೆಯೇ ನಮಃ ಎಂದರು ಉತ್ತರ ಬರಲಿಲ್ಲ ಇನ್ನೂ ಒಂದು ಸಲ ಕೂಗು ಹಾಕಿದರು ಆಗಲೂ ಉತ್ತರ ಚಿಹ್ನೆ ತೋರಲಿಲ್ಲ ಆಗ ಮನೆಯ ಬಾಗಿಲ ಬಳಿ ನಿಂತು ದಾರಿದ್ರಮ್ಮ ಮನ್ಯಾಗೆ ಎಂದು ಕೂಗಿದರು ಆಗ ಒಬ್ಬಾಕೆ ಒಳಗಿನಿಂದ ಬಂದು ಏನು ದಾಸರೇ ನನ್ನನ್ನು ದಾರಿದ್ರಮ್ಮ ಎನ್ನುತ್ತೀರಿ ಎಂದು ಕೋಪದಿಂದ ಕೇಳಿದಳು ದಾಸರೇ ಹೇಳಿದರು ಹಾಗುಂಟೆ ತಾಯಿ ನಿಮ್ಮನ್ನು ಎಂದಾದರೂ ಯಾರಾದರೂ ಹಾಂಗೆ ಅಂದರೆ ನಾನು ದಾರಿದೀರಮ್ಮ ಎಂದು ಕೇಳಿದೆ ಅವಸರದಲ್ಲಿ ಕೇಳಿರಬಹುದು ಅದು ನಿಮ್ಮ ಕಿವಿಗೆ ತಪ್ಪು ಕೇಳಿಸಿರಬಹುದು ದಾಸರಾಯರೇ ಹಾಡಿದ್ದಾರೆ ದಾರಿದ್ದರೆ ಚಂದ ಮನೆಗೆ ಆ ದಾರಿದ್ದರೆ ಚಂದ ಕುದುರೆಗೆ ಕಾಸ್ತಾರಿದ್ದರೆ ಚಂದ ಸೈನ್ಯಕ್ಕೆ ಸರ್ದಾರಿದ್ದರೆ ಚಂದ ರಾಯಗೆ ಚೋಪ್ದಾರಿದ್ದರೆ ಚಂದ ಚೆಲುವಿಗೆ ಚೆಲುದಾರಿದ್ದರೆ ಚಂದ ಚೆಲುವಿಗೆ ಚೆಲುವಿ ಹೆಂಡತಿಯಾಗಿರಬೇಕಮ್ಮ ದಾರ ಎಂದರೆ ಭಾರ್ಯೇ ಅಂತ ಮನೆಗೆ ಅವರಿ ಅದಾರಿದರ ಇರಬೇಕು ದಾರಿದ್ರ್ಯವಿಲ್ಲದೆ ಹೋಗಬೇಕು ದಂಡಿಯಾಗಿ ಸಂಪತ್ತು ಇರಬೇಕು ಅಂತಾರೆ ದಾಸರಾಯರು ನಿಮ್ಮ ಮನಿ ಹಂಗೆ ಅದೇ ತಾಯಿ ಪ್ರಾಣೇಶಾಚಾರರು ಹೆಂಡತಿನ ಯಾವಾಗಲು ಹೇ ಪ್ರಾಣಿ ಎಂದು ಸಂಪೋದಿ ಸಂಬೋಧಿಸುತ್ತಿದ್ದರು ಒಂದು ದಿವಸ ಆಕೆಯ ಬಳಗ ಮನೆಗೆ ಬಂದಿದ್ದಾಗ ಆಚಾರ್ಯರು ಹೇ ಪ್ರಾಣಿ ಈ ಸಾಮಾನು ತಗೋ ಎಂದರು ಆಕೆಗೆ ತನ್ನ ಆತ ತನ್ನನ್ನು ಹೀನಾಯ ಮಾಡಿದನೆಂದು ತೋರಿ ಯಾಕೆ ಅಂದ್ರೆ ನನ್ನ ಪ್ರಾಣಿ ಅಂಬೋದು ನನ್ನ ಹೆಸರು ಪದ್ಮ ಎಂದಳು ಹಾಂಗಾದರೆ ನಿನಗೆ ಪ್ರಾಣ ಇಲ್ಲೇನೋ ನನಗೂ ಪ್ರಾಣ ಅದೇ ನಿಮಗೂ ಅದೇ ಹಾಂಗನ್ನು ಅದಕ್ಕಾಗಿಯೇವೆ ನಾನು ಪ್ರಾಣೇಶ ನೀನು ಪ್ರಾಣೇಶಿ ಮುದ್ದಿಗೆ ನೀನು ಪ್ರಾಣಿ ಸರಿಯಾಯ್ತೋ ಇಲ್ಲೋ ಇನ್ನು ಮ್ಯಾಲೆ ನನ್ನ ಹಾಂಗನ್ನ ಬ್ಯಾಟ್ರಿ ಅಲ್ಲೇ ಪ್ರಾಣೇಶ ಅಂದರೆ ದೇವರೇ ಹುಚ್ಚಿ ಮುಖ್ಯ ಪ್ರಾಣ ನಿಮಗೆ ಒಪ್ಪುತ್ತೆ ಆ ಹೆಸರು ನೀವಿಟ್ಟುಕೊಳ್ಳಿ ಅಹ್ ನೀನು ಕಡಿಮೆ ಅಂತ ತಿಳಿಕೊಂಡಿದ್ದೀ ನೀನು ನಂಗೆ ಸಮಾನೇ ಸಮಾನೇವೇ ಒಬ್ಬ ನಿತ್ಯ ಯಾತ್ರೆಗೆ ಹೋಗುತ್ತಿದ್ದರು ಒಬ್ಬ ಗೃಹಸ್ಥರ ಮನೆಯೊಳಕ್ಕೆ ಹೋಗಿ ಹರೆಯೇ ನಮಃ ಎನ್ನುವರು ಮನೆಯ ಯಜಮಾನಿತಿ ಅಕ್ಕಿ ತಂದಾಗ ಶುಭ ಮಸ್ತು ಎಂದು ಆಶೀರ್ವಾದ ಮಾಡಿ ಏನು ತಾಯಿ ತಮ್ಮ ಹೆಸರು ಎನ್ನುವರು ಆಕೆ ಸೀತಾಬಾಯಿ ಎನ್ನುವರು ಆಚಾರು ಬಹು ಸಂತೋಷ ನನ್ನ ರಾಮಾಚಾರ್ಯು ಅಂತಾರಾ ಎನ್ನುವರು ಇನ್ನೊಂದು ಮನೆ ಆಕೆಯನ್ನು ಕೇಳಿದಾಗ ಆಕೆ ರಾಧಾಬಾಯಿ ಎನ್ನುವರು ನಮ್ಮ ಆಚಾರು ನನ್ನ ಹೆಸರು ಕೃಷ್ಣಾಚಾರ್ಯರು ಅಂತಾರ ಎನ್ನುವರು ಮೂರನೇ ಮನೆಯಾಕೆ ನನ್ನ ಹೆಸರು ಪದ್ಮಾವತಿ ಬಾಯಿ ಎಂದರೆ ನಮ್ಮ ಆಚಾರು ನನ್ನ ಶ್ರೀನಿವಾಸಾಚಾರ್ಯರು ಅಂತಾರೆ ಎನ್ನುವರು ಈ ಆಚಾರ್ಯ ಜನಕ್ಕೆ ತಿಳಿದ ಮೇಲೆ ಅವರಿಗೆ ಊರಿನಲ್ಲಿ ತಕ್ಕದ್ದು ಆಗುತ್ತದೆ ದ್ವಾರಕಾಪಟ್ಟಣದಲ್ಲಿ ಒಬ್ಬ ದಾಸರಿದ್ದರು ಅವರು ಪ್ರತಿದಿನವೂ ಜೋಳಿಗೆ ಹಾಕಿ ಹೊರಡುವರು ಕೈಯಲ್ಲಿ ಸಾರಂಗಿ ವಾದ್ಯ ಅದನ್ನು ನುಡಿಸಿಕೊಂಡು ಮನೆ ಮನೆಗೂ ಹೋಗುವರು ಮನೆಯ ಮುಂದೆ ನಿಂತು ಹೀಗೆ ಹಾಡುವರು ಸೋಬ್ನಾರಿ ತಿಗಡಿ ಪಿಗಡಿ ಪತಿವ್ರತ ಸೋಬ್ ಸಬ್ ಸರ್ವ ಲೋಕದಲ್ಲಿ ಎಲ್ಲ ಹೆಂಗಸರು ಹಾಗೆ ಹಾಗೆ ಒಬ್ಬಳು ಮಾತಾ ಮಾತ್ರ ಪತಿವ್ರತೆ ಈ ಹಾಡನ್ನು ಕೇಳಿದ ಹೆಂಗಸು ಯಾರು ಆ ಪತಿವ್ರತೆ ಎಂದು ಕೇಳುವರು ದಾಸರು ನೀವೇ ತಾಯಿ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಎನ್ನುವರು ಆಕಿಗೆ ಸಂತೋಷವಾಗಿ ಇನ್ನೊಂದು ಹಿಡಿ ಅಕ್ಕಿ ಹಾಕುವಳು ಹೀಗೆ ಆತ ಮನೆ ಮನೆಯಲ್ಲಿಯೂ ಅಕ್ಕಿ ಗಿಟ್ಟಿಸಿಕೊಳ್ಳುತ್ತಿದ್ದ ಈ ಸಮಾಚಾರವನ್ನು ಯಾರೋ ಒಬ್ಬರು ಶ್ರೀ ಪರಮಾತ್ಮನಲ್ಲಿ ಹೇಳಿ ಆ ಮೋಸಗಾರನಿಗೆ ಏನಾದರೂ ಮಾಡಬೇಕೆಂದು ಹೇಳಿಕೊಂಡನಂತೆ ಶ್ರೀಕೃಷ್ಣನು ಕೊಂಚ ನಸುನಕ್ಕೂ ನೋಡೋಣ ಎಂದನಂತೆ ಮಾರನೆಯ ದಿನ ದಾಸರು ಯಥಾ ಪ್ರಕಾರ ಸೋಬ್ನಾರಿ ಹೇಳಿಕೊಂಡು ಅಕ್ಕಿ ಸಂಪಾದನೆ ಮಾಡಿಕೊಂಡು ಬಂದರು ತಮ್ಮ ಮನೆಗೆ ಬಂದು ನೋಡಿದರು ಕದ ಬಾಗಿಲ ಮುಂದೆ ನಿಂತು ನೋಡಿದಾಗ ಒಳಗಿನಿಂದ ಕಿಟಕಿಯಲ್ಲಿ ಯಾವನೋ ಗಂಡಸಿನ ಮುಖ ಕಾಣಿಸಿತು ಆಗ ದಾಸರು ಹೇಳಿದರು ಸೋಬ್ನಾರಿ ತಿಗಡಿ ಪಿಗಡಿ ಏಕ್ನಾರಿ ಪತಿವ್ರತ ಉಗಡಿ ತಿಗಡಿ ಉನ್ನೇ ಬಿ ಪಿಗಡಿ ಪಿಗಡಿ ಆಗ ಒಳಗಿನಿಂದ ಕೃಷ್ಣನು ಹೊರಕ್ಕೆ ಬಂದು ಕಾಣಿಸಿಕೊಂಡು ಅದಾಸು ನಮಸ್ಕಾರ ಮಾಡಿ ಕ್ಷಂತವ್ಯೋ ಮೇ ಪರಾಧ ಎಂದು ಬೇಡಿದರು ಶ್ರೀಕೃಷ್ಣ ಪರಮಾತ್ಮನು ಆತನಿಗೆ ಕ್ಷಮೆ ಕೊಟ್ಟು ಇನ್ನು ಮುಂದೆ ಹೀಗೆ ಮಾಡಬೇಡ ಎಂದು ಹೇಳಿದನಂತೆ ಇಂತಹ ಕಥೆಗಳು ನಮ್ಮ ಅಚ್ಚಪದಾಸರ ದಪ್ತರದಲ್ಲಿ ಲೆಕ್ಕವಿಲ್ಲದಷ್ಟು ಇದ್ದವು ಕಥಾವಸ್ತುವಿಗಿಂತ ಸ್ವಾರಸ್ಯ ಹೇಳುವ ರೀತಿ ಧ್ವನಿಯ ಕೊಂಕು ಕಣ್ಣಿನ ಸಂಜ್ಞೆ ಕೈಯ ಅಭಿನಯ ಇವೆಲ್ಲಾ ಸೇರಿ ಕೇಳುವವರ ಮನಸ್ಸನ್ನು ಹಿಡಿಯುತ್ತಿತ್ತು ಅಚ್ಯುತದಾಸರು ಅಂತರಂಗ ಭಕ್ತರು ನಡತೆವಂತರು ಮತ್ತು ಸನ್ಮಾನ್ಯರು ಅಂತ ಕಥಾಕಾರರನ್ನು ನಾನು ಕಂಡು ಎಷ್ಟೋ ವರ್ಷವಾಯಿತು ಈಗ ಆ ಕಲೆ ಕ್ಷೀಣವಾಗುತ್ತಿದೆಯೋ ಏನೋ